ಲೈಬ್ರರಿ ತುಂಬಾ ಹೊತ್ ಕಾದೆ ನೀನ್ ಯಾಕೆ ನಿನ್ನೆ ನಿನ್ಗೋಸ್ಕರ ಲೈಬ್ರರಿ ತುಂಬಾ ಹೊತ್ ಕಾದೆ ನೀನ್ ಯಾಕೆ ಬರ್ಲಿಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಿನ್ನೆ ಯಾರು ಇರ್ಲಿಲ್ಲ ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಿನ್ನೆ ಯಾರು ಇರ್ಲಿಲ್ಲ ಆದ್ರಿಂದ ಬರೋಕ ಆಗ್ಲಿಲ್ಲ ಆದ್ರಿಂದ ಬರೋಕ್ ಆಗ್ಲಿಲ್ಲ ಹೋಗ್ಲಿ ಶುಭಮಂಗಳ ಹೇಗಿತ್ತು ಹೇಳು ಹೋಗಲಿ ಶುಭಮಂಗಳ ಹೇಗಿತ್ತು ಹೇಳು ನನ್ನ ಜೊತೆಗೆ ಯಾರೂ ಸಿಗ್ಲಿಲ್ಲ ನನ್ ಜೊತೆಗೆ ಯಾರು ಸಿಗ್ಲಿಲ್ಲ ಅದರಿಂದ ನಾನು ಸಿನಿಮಾಕ್ ಹೋಗ್ಲಿಲ್ಲ ಅದರಿಂದ ನಾನು ಸಿನಿಮಾಕ್ ಹೋಗ್ಲಿಲ್ಲ ಸಿನಿಮಾ ಚೆನ್ನಾಗಿದೆ ಅಂತ ಪ್ರಜಾವಾಣಿಲಿ ವಿಮರ್ಶೆ ಓದ್ದೆ ಸಿನಿಮಾ ಚೆನ್ನಾಗಿದೆ ಅಂತ ಪ್ರಜಾವಾಣಿಯಲ್ಲಿ ವಿಮರ್ಶೆ ಓದ್ದೆ ಇವತ್ ಹೋಗೋಣವಾ ಯಾವಾಗ ಮ್ಯಾಟ್ನಿಗೋ ಮೊದಲನೇ ಆಟಕ್ಕೋ ಯಾವಾಗ ಮ್ಯಾಟ್ನಿಗೂ ಮೊದಲನೇ ಮ್ಯಾಟ್ನಿಗೆ ಹೋಗೋಣ ಮ್ಯಾಟ್ನಿಗೆ ಹೋಗೋಣ ಮೊದಲನೇ ಆಟಕ್ಕೆ ಟಿಕೆಟ್ ಸಿಗೋದ್ ಕಷ್ಟ ಮೊದಲನೇ ಆಟಕ್ಕೆ ಟಿಕೆಟ್ ಸಿಗೋದ್ ಕಷ್ಟ ಹಣಾನೇ ತರಲಿಲ್ಲ ನಾನ್ ಮನೆಯಿಂದ ಬರ್ತಾ ಹಣಾನೇ ತರಲಿಲ್ಲ ಆಗ್ಲೇ ಒಂದ್ ಗಂಟೆ ಆಗ್ತಾ ಬಂತು ಆಗ್ಲೆ ಒಂದ್ ಗಂಟೆ ಆಗ್ತಾ ಬಂತು ಮ್ಯಾಟ್ನಿಗೆ ಹೇಗೆ ಹೋಗುದು ಹೇಗೆ ಹೋಗುದು ಹಣ ನನ್ನ ಹತ್ರ ಇದೆ ಹಣ ನನ್ನ ಹತ್ರ ಇದೆ ಅದಕ್ಕೇನು ಯೋಚನೆ ಮಾಡಬೇಡ ಅದಕ್ಕೇನು ಯೋಚನೆ ಮಾಡ್ಬೇಡ ಬಾ ಹೋಗೋಣ ಬಾ ಹೋಗೋಣ ಆಶಾ ಲೈಬ್ರರಿ ಇರ್ಬೇಕು ಆಶಾ ಲೈಬ್ರರಿ ಇರ್ಬೇಕು ಅವಳೇನಾದ್ರು ಸಿನಿಮಾ ಬರ್ತಾಳೋ ಏನೋ ಕೇಳೋಣ ಅವಳೇನಾದ್ರೂ ಸಿನಿಮಾಕ್ ಬರ್ತಾಳೋ ಏನೋ ಕೇಳೋಣ ಲೈಬ್ರರಿ ಒಳಗೆ ಎಲ್ಲೂ ಕಾಣಲಿಲ್ಲ ಲೈಬ್ರರಿ ಎಲ್ಲೂ ಕಾಣಲಿಲ್ಲ ಅವಳು ಮೊನ್ನೆ ಬರೋಕೆ ಒಪ್ಲಿಲ್ಲ ಅವಳು ಮೊನ್ನೆ ಬರೋಕೆ ಒಪ್ಲಿಲ್ಲ ಇನ್ನಿವತ್ತು ಬರ್ತಾಳಾ ಇನ್ನಿವತ್ತು ಬರ್ತಾಳಾ ಅವಳೊಬ್ಳು ಪುಸ್ತಕದ ಹುಳು ನಾವು ಡ್ರಿಲ್ ಮಾಡಲ್ ಸಭೆಯಲ್ಲಿ ಹಾಡು ಹೇಳ ನಿನ್ನೆ ಸಾಯಂಕಾಲದ ಸಭೆಯಲ್ಲಿ ಹಾಡು ಹೇಳಿಲ್ಲ ರಮಾ ನಿನ್ನೆ ಸಾಯಂಕಾಲದ ಸಭೆಯಲ್ಲಿ ಹಾಡು ಹೇಳಿಲ್ಲ ನಾವು ಕಲಿಯಲಿಲ್ಲ ಸರಿಯಾಗಿ ಕಲಿಯಲಿಲ್ಲ ಕನ್ನಡ ಸರಿಯಾಗಿ ಕಲಿಯಲಿಲ್ಲ ಅವಳು ಕನ್ನಡ ಸರಿಯಾಗಿ ಕಲಿಯಲಿಲ್ಲ ಕೊಡಲಿಲ್ಲ ಪುಸ್ತಕ ಕೊಡಲಿಲ್ಲ ನನಗೆ ಪುಸ್ತಕ ಕೊಡಲಿಲ್ಲ ರಮಾ ನನಗೆ ಪುಸ್ತಕ ಕೊಡಲಿಲ್ಲ ಸಾಯಂಕಾಲ ರಮಾ ನನಗೆ ನಿನ್ನೆ ಸಾಯಂಕಾಲ ರಮಾ ನನಗೆ ಪುಸ್ತಕ ಕೊಡಲಿಲ್ಲ ತಿಳಿಯಲಿಲ್ಲ ನನಗೆ ತಿಳಿಯಲಿಲ್ಲ ಅರ್ಥ ನನಗೆ ತಿಳಿಯಲಿಲ್ಲ ಮಾತಿನ ಅರ್ಥ ತಿಳಿಯಲಿಲ್ಲ. ಪ್ರಭಾಕರ್ ಅವರ ಮಾತಿನ ಅರ್ಥ ಅಲ್ಲ ಟ್ರಾನ್ಸ್ಫಾರ್ಮೇಷನ್ ಡ್ರಿಲ್ ಮಾಡೆಲ್ ಅವರು ಮದುವೆಗೆ ಬಂದರು ಅವರು ಮದುವೆಗೆ ಬರಲಿಲ್ಲ ನೌ ಟ್ರಾನ್ಸ್ಫಾರ್ಮ್ ಮೇಷ್ಟ್ರು ಪ್ರಶ್ನೆ ಕೇಳಿದರು ಪ್ರಶ್ನೆ ಕೇಳಲಿಲ್ಲ ನಾನು ಪರೀಕ್ಷೆಗೆ ಚೆನ್ನಾಗಿ ಓದಿದೆ ನಾನು ಪರೀಕ್ಷೆಗೆ ಚೆನ್ನಾಗಿ ಓದಲಿಲ್ಲ ಅವನು ನಿನ್ನನ್ನು ಮರೆತ ಅವನು ನಿನ್ನನ್ನು ಮರೆಯಲಿಲ್ಲ ಕಮಲ ಒಂದು ಸೀರೆ ಕೊಂಡಳು ಕಮಲ ಒಂದು ಸೀರೆ ಕೊಳ್ಳಲಿಲ್ಲ ದನಗಳು ತೋಟಕ್ಕೆ ನುಗ್ಗಿದವು ದನಗಳು ತೋಟಕ್ಕೆ ನುಗ್ಗಲಿಲ್ಲ ಸಬ್ಸ್ಟಿಟ್ಯೂಷನ್ ಡ್ರಿಲ್ ಮಾಡಲ್ ನಾನು ಉತ್ತರ ಹೇಳಲಿಲ್ಲ ನಾನು ಉತ್ತರ ಕೇಳಲಿಲ್ಲ ನಾವು ಸಬ್ಸ್ಟಿಟ್ಯೂಟ್ ನಾನು ಪಾಠ ಬರೆಯಲಿಲ್ಲ ಓದು. ನಾನು ಪಾಠ ಓದಲಿಲ್ಲ ಅವಳು ಅಡಿಗೆ ಮಾಡಲಿಲ್ಲ ಕಲಿ ಅವಳು ಅಡಿಗೆ ಕಲಿಯಲಿಲ್ಲ ನಗಲಿಲ್ಲ ಅವರು ಸುಮ್ಮ ಸುಮ್ಮನೆ ಅಳಲಿಲ್ಲ ಹಸು ಹುಲ್ಲು ತಿನ್ನಲಿಲ್ಲ ಹಸು ಹುಲ್ಲು ಮೇಯಲಿಲ್ಲ